ಖಗವರ ಧ್ವಜನಂಗ್ರಿ ಭಕ್ತಿಯ ಬಗೆಯ ನರಿಯದ ಮಾನವರಿಗೆ ಇದು ಒಗಟಿನಂದದಿ ತೋರು ತಿಪ್ಪದು ಎಲ್ಲ ಕಾಲದಲ್ಲಿ ತ್ರಿಗುಣವರ್ಜಿತನ ಅಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೇ ಭಕ್ತಿ ಸುಜ್ಞಾನ ಸುಖವಿ ತವರ ರಕ್ಷಿಪುದು ಭಗವಂತನಲ್ಲಿ ಭಕ್ತಿ ಇಲ್ಲದೇ ಇದ್ದವರಿಗೆ ಈ ಹರಿಕಥಾ ಅನ್ನೋದು ಕಗ್ಗಂಟು ಇದು ಅರ್ಥ ಆಗೋದು ಇಲ್ಲ ಬಿಡಿಸ್ಲಿಕ್ಕೆ ಬರೋದು ಇಲ್ಲ ಭಗವದ್ ಭಕ್ತರಿಗೆ ಮಾತ್ರ ಕರ್ಣಾನಂದವಾಗ್ತಾ ಇದೆ ಖಗವರ ಖ ಅಂದರೆ ಪಕ್ಷಿಗಳು ಖಗ ಬರಾದರೆ ಪಕ್ಷಿಶ್ರೇಷ್ಠನಾದ ಗರುಡ ಗರುಡ ಧ್ವಜನಾದ ಗರುಡ ವಾಹನನಾದ ಭಗವಂತನ ಪಾದಭಕ್ತಿಯ ಬಗೆಯನ್ನು ಅರಿಯದೇ ಇರತಕ್ಕಂಥ ಜೀವನಿಗೆ ಇದು ಎಲ್ಲ ಕಾಲದಲ್ಲೂ ಕೂಡ ಒಗಟಿನಂತೆ ಕಾಣಿಸುತ್ತೆ ಬಿಡಿಸೋದಕ್ಕೆ ಬರೋದಿಲ್ಲ ಸತ್ವಾದಿ ತ್ರಿಗುಣರಹಿತನಾದ ಅಪ್ರಾಕೃತ ಗುಣ ಪ್ರಾಕೃತ ಗುಣರಾಹಿತ್ಯನಾದ ಅಪ್ರಾಕೃತ ಗುಣನಾದ ಭಗವಂತ ಅವನ ನಿರ್ಮಲವಾದ ಗುಣಗಳನ್ನು ಹೊಗಳಿ ಹಿಗುವ ಭಗವದ್ಭಕ್ತರಿಗೆ ಹೆಚ್ಚಿನ ಭಕ್ತಿ ವಿಜ್ಞಾನ ಆನಂದಗಳನ್ನು ನೀಡಿ ಅನುಗ್ರಹವನ್ನು ಮಾಡ್ತಾ ಇದೆ ಇಂಥ ಪರಮ ಉತ್ಕೃಷ್ಟವಾಗಿರುವಂಥ ಕಾವ್ಯ ಅಂದರೆ ಹರಿಕಥಾಮೃತ ಸಾಲ ಹರಿಕಥಾಮೃತ ಸದಾ ಒಗಟಿನಂತೆ ತೋರು ಆದರೆ ಭಗವದ್ಭಕ್ತರಿಗೆ ಮಾತ್ರ ಭಕ್ತಿ ಜ್ಞಾನ ಆನಂದಗಳ ಹೆಚ್ಚಳಕ್ಕೆ ಕಾರಣ ಆಗತ್ತೆ ಪಕ್ಷಿ ಶ್ರೇಷ್ಠನಾದ ಗರುಡ ಖಗವರ ಧ್ವಜ ಅಂದರೆ ಗರುಡಧ್ವಜನಾದ ಪರಮಾತ್ಮ ತ್ರಿಗುಣಗಳು ಅಂದರೆ ಸತ್ವಗುಣ ರಜಗುಣ ಮತ್ತು ತಮೋಗುಣಗಳು ಪರಮಾತ್ಮ ತ್ರಿಗುಣ ವರ್ಜಿತ ತ್ರೈಗುಣ್ಯ ವರ್ಜಿತ ಮಜಂ ಅಂತ ಮಹಾಭಾರತ ಹೇಳ್ತದ್ರೆ ಆ ರೀತಿಯ ಇಂತಹ ಅಪ್ರಾಕೃತ ಗುಣ ಸ್ವರೂಪನಾದ ಪ್ರಾಕೃತ ಗುಣರಾಹಿತ್ಯನಾದ ಭಗವಂತನ ಭಕ್ತರಿಗೆ ಈ ಕಾವ್ಯ ಭಕ್ತಿ ಜ್ಞಾನ ಆನಂದ ಈ ತ್ರಿಗುಣಗಳು ಕೂಡ ವರ್ಧನೆ ಆಗತ್ತೆ ಅಂತ ತಿಳಿಸ್ತಾರೆ ಆದ್ದರಿಂದ ಗರುಡ ವಾಹನನಾದ ಪರಮಾತ್ಮನ ಪಾದಕಮಲದಲ್ಲಿ ಯಾವ ರೀತಿಯಾಗಿ ಭಕ್ತಿಯನ್ನು ಮಾಡಬೇಕು ಭಕ್ತಿ ಅಂದರೆ ಏನು ಇತ್ಯಾದಿ ಎಲ್ಲ ತಿಳಿದೇ ಇದ್ದಂತಹ ಜೀವನಿಗೆ ಈ ಹರಿಕತಾಮೃತ ಸಾರ ಅನ್ನೋದು ಅರ್ಥ ಆಗೋದೇ ಇಲ್ಲ ಬರೀ ಒಗಟಿನಂತೆ ತೋರುತ್ತೆ ವಿರೋಧಾಭಾಸವಾಗಿಯೇ ಕಾಣುತ್ತೆ ಒಂದು ಸಂದರ್ಭದಲ್ಲಿ ಮಾತ್ರ ಅಲ್ಲ ಎಲ್ಲ ಕಾಲದಲ್ಲೂ ಅದೇ ರೀತಿಯಾಗಿ ತೋರುತ್ತೆ ಯಾವ ಕಾಲದಲ್ಲೂ ಕೂಡ ಸಮಸ್ಯೆ ಅನ್ನೋದು ಬಗೆಹರಿಯೋದೇ ಇಲ್ಲ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ತ್ರಿಗುಣ ವರ್ಜಿತನ ಅಮಲ ಗುಣಗಳ ಹೊಗಳಿ ಹಿಗ್ಗಬೇಕು ಈ ಮಾತೇ ಒಗಟಿನಂತೆ ಎಲ್ಲ ಕಾಲದಲ್ಲಿ ತೋರುತ್ತೆ ಯಾಕೆ ಅಂದರೆ ತ್ರಿಗುಣ ವರ್ಜಿತನೊಬ್ಬ ಲೋಕದಲ್ಲಿ ಎಲ್ಲೂ ಇಲ್ಲ ಎಲ್ಲರೂ ತ್ರಿಗುಣವುಳ್ಳವರೇ ತ್ರಿಗುಣವರ್ಜಿತನಾದವನನ್ನು ಯಾರು ಕಂಡಿದ್ದಾರೆ ಸುಳ್ಳು ಹೇಳ್ತಾ ಇದೆ ಅಂದರೆ ಆ ವೇದ ನಮಗೆ ಬೇಡ ನಾವು ಅದನ್ನು ಒಪ್ಪೋದಿಲ್ಲ ಈ ರೀತಿಯಾಗಿ ಶುಷ್ಕತರ್ಕ ಮಾಡುವಂಥ ಒಂದು ವರ್ಗ ಹೀಗೆ ವಾದ ಮಾಡೋರಿಗೆ ಇದು ಎಲ್ಲ ಕಾಲದಲ್ಲೂ ಒಗ್ಗಟ್ಟೆ ತೋರುತ್ತೆ ಅದೇ ಭಗವದ್ಭಕ್ತರಿಗೆ ವೇದವು ಭಗವಂತನೇ ನೀಡಿರುವಂತಹ ಉಪದೇಶ ಅದರಲ್ಲಿ ಅವನೇ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಸರ್ವಜ್ಞನಾಗಿರುವಂತಹ ಪರಮಾತ್ಮ ಗುಣತ್ರಯ ರಹಿತ ಅಂತ ತಾನೇ ಸ್ಪಷ್ಟ ಹೇಳ್ತಾ ಇದ್ದಾನೆ ಅದರಿಂದ ಸಮಸ್ಯೆಯೇ ಇಲ್ಲ ಪ್ರಾಕೃತ ಗುಣರಾಹಿತ್ಯನಾದವನು ಪರಮಾತ್ಮ ಭಕ್ತಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಭಕೃತಿಯ ಬಗೆಯ ನರಿಯದ ಮಾನವರಿಗೆ ಈ ಸಮಸ್ಯೆ ಅನ್ನೋದು ಪರಿಹಾರ ಆಗೋದೇ ಇಲ್ಲ ಶ್ರವಣಂ ಕೀರ್ತನ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಕ್ಯಂ, ಆತ್ಮ ನಿವೇದನ ಭಕ್ತಿಶ್ಚೇತ್ ನವಲಕ್ಷಣಾತ್ ಒಂಬತ್ತು ಲಕ್ಷಣಗಳಿಂದ ಯುಕ್ತವಾದದ್ದು ಭಕ್ತಿ ಯಾವುದನ್ನು ಕೂಡ ಇವರು ತಿಳ್ಕೊಂಡಿಲ್ಲ ಅದರಲ್ಲಿ ಸುಖವನ್ನು ಕಂಡೇ ಇಲ್ಲ ಭಿನ್ನ ರುಚಿರ್ಹಿ ಲೋಕಃ ಜನರ ಅಭಿರುಚಿಗಳು ಒಂದೇ ರೀತಿಯಾಗಿ ಇಲ್ಲ ಇವನಿಗೆ ಇಷ್ಟ ಆಗಿದ್ದು ರುಚಿಸಿದ್ದು ಅವನಿಗೆ ರುಚಿಸೋದಿಲ್ಲ ಅವನಿಗೆ ರುಚಿಯಿದ್ದು ಇಷ್ಟ ಆಗಿದ್ದು ಇವನಿಗೆ ಆಗಬೇಕು ಅಂತೇನಿಲ್ಲ ಪುರಾಣ ಇತಿಹಾಸ ಧರ್ಮಶಾಸ್ತ್ರ ವೇದ ವೇದಾಂತಗಳ ಬಗ್ಗೆ ಕೆಲವರಿಗೆ ಮಾತ್ರ ಶ್ರದ್ಧೆ ಅನ್ನೋದು ಸ್ವಾಭಾವಿಕವಾಗಿ ಇರುತ್ತೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಹೇಳ್ತಾನೆ ಮನುಷ್ಯಾಣಾಮ್ ಸಹ ಶ್ರೇಯಸು ಕಶ್ಚಿದ್ಯತತಿಸಿದ್ಧ ಏನ್ ಶಾಸ್ತ್ರದಲ್ಲಿ ಶ್ರದ್ಧೆ ಇಟ್ಟು ಓದಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಸ್ವಾಭಾವಿಕವಾಗಿ ಹೆಚ್ಚಿನವರೆಗೆ ಅಶ್ರದ್ಧೆ ಅವಿಶ್ವಾಸ ಅನಾದರ ಇರುತ್ತೆ ಇದು ತಪ್ಪಲ್ಲ ವಿಚಾರ ಸ್ವಾತಂತ್ರ್ಯ ಮಾನವರಿಗೆ ಜನ್ಮ ಸಿದ್ಧ ಹಕ್ಕು ಅವರ ಸ್ವರೂಪ ತಕ್ಕಂತೆ ಇರುವಂಥದ್ದು ಅವನು ತಾನು ಸತ್ಯ ಅಂತ ನಂಬಿದ್ದನ್ನೇ ಹಿಂದಿನಿಂದಲೂ ಕೂಡ ಹೇಳಿಕೊಂಡು ಬರ್ತಾನೆ ದೇಹಕ್ಕಿಂತ ಬೇರೆಯಾಗಿ ಆತ್ಮ ಅಥವಾ ಪರಮಾತ್ಮ ಅಂತ ಇಲ್ಲ ಅನ್ನೋದು ಸರ್ವಾಕಮತದಿಂದ ಪ್ರಾರಂಭ ಮಾಡಿ ಸರ್ವೌಮಿಥ್ಯ ಅಂತ ಹೇಳುವಂಥ ಬೌದ್ಧಾದಿಮತಗಳು ಕೂಡ ಅದೇ ರೀತಿಯಾಗಿ ಹೇಳುವಂಥದ್ದು ಅದೇ ರೀತಿಯಾಗಿ ಪ್ರಾಕೃತ ಗುಣರಾಹಿತ್ಯನಾದ ತ್ರಿಗುಣ ವರ್ಜಿತನಾದ ಪರಮಾತ್ಮನನ್ನ ನಂಬುವಂತಹ ಒಂದು ವರ್ಗನು ಕೂಡ ಎಲ್ಲ ಕಾಲದಲ್ಲೂ ಇದ್ದಾರೆ ಅವರು ಹೇಗೆ ಅಂದರೆ ಶ್ವೇತಕೇತುವಿನಂತೆ ಯಮನ ಹತ್ರ ಹೋಗಿ ನಚಿಕೇತನಂತೆ ಯಮನ ಹತ್ರ ಹೋಗಿ ವಿಚಾರಿಸಿ ಅದನ್ನು ಮನದಟ್ಟು ಮಾಡಿಕೊಂಡು ಬರ್ತಾರೆ ಶ್ರೀಮದ್ ಆಚಾರ್ಯರು ಪುನರಪ್ಪಿ ಬದರೀಂ ಪ್ರಾಪ್ಯ ಮತ್ತೆ ಮತ್ತೆ ಬದರಿಗೇ ಹೋಗಿ ವೇದವ್ಯಾಸ ದೇವರಲ್ಲಿ ಕೇಳಿ ತಿಳ್ಕೊಂಡ್ರು ಇಂದಿಗೂ ವೇದವ್ಯಾಸ ದೇವರ ಬಳಿ ವಾಸ ಮಾಡ್ತಾ ಇದ್ದಾರೆ ಇಂತಹ ಭಗವದ್ಭಕ್ತರಿಗೆ ಹರಿಕಥಾಮೃತ ಸಾರ ಸೊಗಿಸತ್ತೆ ಹರಿಪಾದ ಕಮಲ ಕಣ್ಣಿಗೆ ಗೋಚರವಾದರೆ ಇವರು ಚಕಿತರಾಗಿ ನಿಂತು ಬಿಟ್ಟ ಕಣ್ಣುಗಳಿಂದ ನೋಡಿ ಭಕ್ತಿ ರಸವನ್ನು ಪಾನ ಮಾಡ್ತಾರೆ ಮೈಮರೀತಾರೆ ಇವರಿಗೆ ಹರಿಕಥಾಮೃತ ಅನ್ನೋದು ಲಭ್ಯ ಎಲ್ಲ ಕಾಲದಲ್ಲಿ ಒಗಟಿನಂತೆ ಯಾಕೆ ತೋರುತ್ತೆ ಶಾಸ್ತ್ರಾಧ್ಯಯನದಿಂದ ಒಗಟನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇದೆ ತಾನೇ ಪ್ರಶ್ನೆ ಬಂದರೆ ಸಾಧ್ಯ ಇದೆ ನಿಜ ಆದರೆ ಅದು ಕೆಲವರಿಗೆ ಮಾತ್ರ ಸಾಧ್ಯ ಎಲ್ಲರಿಗೂ ಸಾಧ್ಯ ಆಗೋಲ್ಲ ಯಾಕೆಂದರೆ ಎಲ್ಲರೂ ಶಾಸ್ತ್ರಾಧ್ಯಯನವನ್ನು ಮಾಡೋದಿಲ್ಲ ಅನಾದಿ ಕಾಲದಿಂದ ಇಲ್ಲಿತನಕ ತನಕ ಲೋಕದಲ್ಲಿ ಅದನ್ನು ಕಂಡಿದ್ದೀವಿ ಮುಂದೂ ಅದೇ ರೀತಿಯಾಗಿ ನಡೆಯುವಂಥದ್ದು ಎಲ್ಲ ಕಾಲದಲ್ಲೂ ಕೂಡ ಸುದರ್ಶನಗಳು ಇದೆ ದುರದರ್ಶನಗಳು ಕೂಡ ಇದ್ದೇ ಇದೆ ಆದ್ದರಿಂದ ಇದು ಹಗಲು ರಾತ್ರಿಗಳಂತೆ ನಿಯಮ ಎಲ್ಲ ಕಾಲದಲ್ಲಿ ಎಲ್ಲ ರೀತಿಯಾಗಿರುವಂಥ ಶಾಸ್ತ್ರಗಳೂ ಇರುತ್ತೆ ನಾಸ್ತಿಕ ದರ್ಶನಗಳನ್ನ ಎಂದು ಪೂರ್ತಿ ನಾಶ ಮಾಡೋದು ಸಾಧ್ಯ ಇಲ್ಲ ಅದಕ್ಕೆ ಪ್ರಯತ್ನ ಮಾಡೋದು ಕೂಡ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾದದ್ದು ಇನ್ನು ಆಸ್ತಿಕ ವರ್ಗಕ್ಕೆ ಪ್ರಾಚೀನ ಕರ್ಮ ಪ್ರಭಾವದಿಂದ ಕೆಲವೊಮ್ಮೆ ಅಧ್ಯಾತ್ಮದ ಹಸಿವು ಮರೆಯಾಗಿರೋದು ಉಂಟು ರುಚಿ ಕೆಡೋದಿರುತ್ತೆ ಆಗ ಹರಿದಾಸರು ಹರಿಕಥಾಮೃತದ ರಸಾಯನ ಚಿಕಿತ್ಸೆಯನ್ನು ಕೊಡ್ತಾರೆ ನಾಲಿಗೆಗೆ ಹರಿನಾಮಾಮೃತದ ಸವಿಯನ್ನು ಉಣಿಸ್ತಾರೆ ಇದಕ್ಕೆ ನಿದರ್ಶನ ಅಂದರೆ ಹರಿಕತಾಮೃತ ಸಾರ ಅಂತ ತಿಳಿಸ್ತಾರೆ ತ್ರಿಗುಣರಾಹಿತ್ಯನಾದ ಭಗವಂತನ ನಿರ್ಮಲ ಗುಣಗಳನ್ನು ವೇದ ಉಪನಿಷತ್ತುಗಳು ಸರ್ವಮೂಲಾದಿ ಗ್ರಂಥಗಳು ಹರಿದಾಸರ ಕೃತಿಗಳು ಸದಾ ನಿರಂತರವಾಗಿ ಹಾಡಿ ಹೊಳತಾ ಆದರೆ ಅವೆಲ್ಲ ಹಿಂದಿನ ಕಾಲದವೂ ನಮ್ಮ ಈಗಿನ ಕಾಲಕ್ಕೆ ಆಧುನಿಕ ಯುಗಕ್ಕೆ ಸರಿಯಾಗೋದಿಲ್ಲ ಅನ್ಸೋ ಅಂತ ಹೇಳೋವರಿಗೆ ಉಪ್ಪು ಹುಳಿ ಕಾರ ಇಲ್ಲದ ಸಪ್ಪೆ ಊಟದಂತೆ ರುಚಿ ರುಚಿಯಾಗೋದಿಲ್ಲ ಅವರಿಗೆ ತ್ರಿಗುಣಾತ್ಮಕರಾದ ಅನ್ಯ ದೇವತೆಗಳ ಆರಾಧನೆ ಇಷ್ಟ ಆಗತ್ತೆ ಇಂಥವರಿಗೆ ಹರಿಕಥಾ ಸಾರ ಉಪಯೋಗಕ್ಕೆ ಬರಲ್ಲ ತ್ರಿಗುಣ ವರ್ಜಿತನ ಅಮಲಗುಣಗಳನ್ನೇ ಹೊಗಳಿ ಹಿಗ್ಗುವ ಭಾಗವತರಿಗೆ ಮಾತ್ರ ದೊಡ್ಡ ವರದಾನ ಅಂತ ಅನ್ಸುತ್ತೆ ಜ್ಞಾನ ಭಕ್ತಿ ಸುಖಗಳನ್ನು ನೀಡಿ ರಕ್ಷಣೆಯನ್ನು ಮಾಡ್ತಾ ಇದೆ ಮೀಗೆ ಭಕ್ತಿ ಸುಜ್ಞಾನ ಸುಖವಿ ತವರ ರಕ್ಷಿಪುದು ತ್ರಿಗುಣಾತ್ಮಕರಾಗಿರುವಂತಹ ಸತ್ವ ರಜ ತಮೋಗುಣಗಳಿಂದ ಬದ್ಧರಾಗಿರುವಂಥ ಅನ್ಯ ದೇವತೆಗಳು ನೀಡುವಂಥ ವರವೂ ಕೂಡ ತ್ರಿಗುಣಾತ್ಮಕವಾದದ್ದೇ ನಿರ್ಮಲವಲ್ಲ ದುಃಖ ಮಿಶ್ರಿತವಾಗಿರುವಂಥದ್ದು ಆದರೆ ಅದನ್ನೇ ಜನ ಬಯಸ್ತಾರೆ ಅಜ್ಞಾನದಿಂದ ಅವರು ಹೇಳ್ತಾರೆ ದುಃಖ ಇದ್ದರೇನಂತೆ ಸುಖವೂ ಇದೇ ತಾನೇ ಅದನ್ನು ಯಾಕೆ ಬಿಡಬೇಕು ಅಂತ ಆದರೆ ವಾಸ್ತವಿಕವಾಗಿ ತ್ರಿಗುಣರಹಿತನಾದ ನಿರ್ಮಲ ಗುಣಪೂರ್ಣನಾದ ಭಗವಂತ ಅಂಥ ತ್ರಿಗುಣರಹಿತ ನಿರ್ಮಲ ಸುಖವನ್ನೇ ದುಃಖ ಸಂಸ್ಪರ್ಶವೂ ಇಲ್ಲದೇ ಇದ್ದಂಥ ಶಾಶ್ವತ ಸುಖವನ್ನು ಕೊಡ್ತಾ ಇರಬೇಕಾದ್ರೆ ಅದನ್ನು ಬಿಟ್ಟು ತ್ರಿಗುಣಾತ್ಮಕವಾದ ವಿಷಯದ ಅಲ್ಪ ಸುಖಗಳನ್ನು ಕ್ಷುದ್ರ ಸುಖಗಳನ್ನು ಬಯಸೋದು ದಡ್ಡತನ ಜಾಣತನ ಅಲ್ಲ ಅದು ಆದ್ದರಿಂದ ಭಾಗವತರು ಯಾರಿದ್ದಾರೆ ಪರಮ ಭಾಗವತ ಧರ್ಮವನ್ನು ಆಚರಣೆ ಮಾಡೋರು ಅವರು ಅವರಿಗೆ ಭಗವಂತ ಒಳ್ಳೆಯ ಭಕ್ತಿ ಸುಜ್ಞಾನಗಳನ್ನು ಕೊಟ್ಟು ಚೆನ್ನಾಗಿ ರಕ್ಷಣೆ ಮಾಡ್ತಾನೆ ಹರಿಕತಾಮೃತ ಸಾರ ಈ ದೃಷ್ಟಿಯಿಂದ ಭಾಗವತರಿಗೆ ಒಳ್ಳೆಯ ವರ ಪ್ರದಾನ ಮಾಡದ ಭಗವಂತ ಅಂತ ತಿಳಿಸ್ತಾರೆ ಆದ್ದರಿಂದ ತ್ರಿಗುಣವರ್ಜಿತನ ಅಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೆಭಕ್ತಿ ಸುಜ್ಞಾನ ಸುಖವಿತ್ತು ಅವರ ರಕ್ಷಿಪುದು